ಬೋಧೈಕ ತಾತ್ಪರ್ಯ ಮೇಲೆ ಹೇಳಿದ ಔಟ್ಲೈನ್ಸ್ ಎಸೆನ್ಶಿಯಲ್ಸ್ ಈ ಎರಡು ಗ್ರಂಥಗಳಲ್ಲದೆ ಅವುಗಳ ಜೊತೆಗೆ ಬೇರೆ ಗ್ರಂಥಗಳು ಅವೆರಡವು ಅವರವು ಮೈಸೂರಿನ ಕಾವ್ಯಾಲಯ ಸಂಸ್ಥೆಯಿಂದ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 ಕ್ಷೇತ್ರ ಪರಿಮಿತಿ ಹಿರಿಯಣ್ಣನವರು ಬರೆದದ್ದು ಗಾತ್ರದಲ್ಲಿ ಸ್ವಲ್ಪ ಆದರೂ ಅಷ್ಟು ಅದರ ತೂಕ ಗಾತ್ರದಷ್ಟು ಅಪರಂಧಿ ಅವರಿಗೆ ಪರಿಮಾಣಕ್ಕಿಂತ ಗುಣ ದೊಡ್ಡದು ಅವರು ಹೀಗೆ ಕೈಯಿಟ್ಟದ್ದು ಚಿನ್ನವಾದದ್ದಕ್ಕೆ ಕಾರಣ ಅವರು ಇಟ್ಟುಕೊಂಡಿದ್ದ ಕ್ಷೇತ್ರ ಪರಿಮಿತಿ ಎಂದು ನನಗನಿಸುತ್ತದೆ ಅವರು ಕೆಲವು ವಿಷಯಗಳನ್ನು ತಮ್ಮದನ್ನಾಗಿ ಮಾಡಿಕೊಂಡಿದ್ದರು ಮೊದಲೆಯದು ಕಾವ್ಯಪಾಠ ಅದು ಅವರ ಉದ್ಯೋಗಕ್ಕೆ ಸೇರಿದ್ದು ಅದಕ್ಕೆ ಸಂಸ್ಕೃತ ಸಾಹಿತ್ಯ ಇಂಗ್ಲಿಷ್ ಸಾಹಿತ್ಯಗಳಲ್ಲಿ ಪಾರಂಗತರಾಗಿದ್ದರು ಆಮೇಲೆ ತತ್ವಶಾಸ್ತ್ರ ಷಡ್ ದರ್ಶನಗಳ ಪ್ರಕ್ರಿಯೆಗಳನ್ನು ಪ್ರಮಾಣ ಪ್ರಮೇಯಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದರು ಅದರಲ್ಲಿ ವಿಶೇಷವಾಗಿ ಅದ್ವೈತ್ಯ ಅದ್ವೈತ ವಿಶಿಷ್ಟ ಅದ್ವೈತ ಶಾಸ್ತ್ರಗಳನ್ನು ತಲಾಸ್ಪರ್ಶಿಯಾಗಿ ನೋಡಿದ್ದರು ವೇದಾಂತ ಶಾಸ್ತ್ರಕ್ಕೆ ಸಂವಾದಿಯಾಗಿ ಗಣ್ಯವಾಗುವ ಪಾಶ್ಚಾತ್ಯ ತಾತ್ವಿಕ ಗ್ರಂಥಗಳನ್ನು ಕೂಲಂಕಷವಾಗಿ ಪರಾಮರ್ಶಿಸಿದರು ಇಷ್ಟೆಲ್ಲಾ ಇದ್ದರೂ ಸಾಮಾನ್ಯ ಸಂಭಾಷಣೆಯಲ್ಲಾಗಲಿ ಲೇಖನದಲ್ಲಿಯಾಗಲಿ ಪಾಂಡಿತ್ಯವು ಧೋರಣೆಯು ರವಿಯಷ್ಟು ಎದು ಕಾಣುತ್ತಿರಲಿಲ್ಲ ಪ್ರಕೃತಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತು